ಕೆಲವು ಸಾರ್ವಜನಿಕ ಸಂಸ್ಥೆಗಳು ಬೆಂಗಳೂರಿನ ಸಾರ್ವಜನಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ನನಗಿರುವ ಜ್ಞಾಪಕಗಳನ್ನು ಹೇಳುತ್ತೇನೆ ಬೇರೊಂದು ಕಡೆ ರಾಜಕೀಯ ಸಂಸ್ಥೆಗಳನ್ನು ಕುರಿತು ಬರೆದದ್ದಾಗಿದೆ ಇಲ್ಲಿ ಸಮಾಜ ಸಮಾಜ ಸಂಸ್ಕೃತಿಗಳನ್ನು ಕುರಿತ ಸಂಸ್ಥೆಗಳನ್ನು ಸ್ಮರಿಸಬೇಕೆಂದಿದ್ದೇನೆ ರಾನಡೆ ಸೊಸೈಟಿ ಸಮಾಜ ಸಂಸ್ಕೃತಿಗಳ ಅಭಿವೃದ್ಧಿಗಾಗಿ ಹುಟ್ಟಿದ್ದ ಸಂಸ್ಥೆಗಳಲ್ಲಿ ಪ್ರಾಚೀನವಾದದ್ದು ರಾನಡೆ ಸೊಸೈಟಿ ಎಂಬುದೊಂದು ರಾನಡೆ ಸೊಸೈಟಿಗಿಂತಲೂ ಹಿಂದೆ ಸ್ಥಾಪಿತವಾದದ್ದು ಲಿಟರರಿ ಯೂನಿಯನ್ ಎಂಬುದು ಇದು ಸಾವಿರದ ಒಂಬೈನೂರ ಎಂಬತ್ತಕ್ಕೆ ಹಿಂದೆಯೇ ಹುಟ್ಟಿತ್ತೆಂದು ತೋರುತ್ತದೆ ದಿವಾನ್ ರಂಗಾಚಾರ್ಯ ಚಾರ್ಲೂರವರು ಚಂಚಲ್ ರಾಯರು ಮುಂತಾದ ಆ ಕಾಲದ ಗಣ್ಯ ಪುರುಷರು ಈ ಲಿಟರಿ ಯೂನಿಯನ್ನಿನ ಪ್ರಮುಖ ಸದಸ್ಯರಾಗಿದ್ದರು ಆ ಸಂಸ್ಥೆ ಈಗಲೂ ಬೆಂಗಳೂರು ಡಿಸ್ಟ್ರಿಕ್ಟ್ ಆಫೀಸಿನ ಒಂದು ಭಾಗದಲ್ಲಿದೆ ನಾನು ಅಲ್ಲಿ ಭಾಷಣ ಮಾಡಿದ್ದು ಜ್ಞಾಪಕವಿದೆ ರಾನಡೆ ಸೊಸೈಟಿಯನ್ನು ಸ್ಥಾಪಿಸಿದವರು ಬಿ ಸುಬ್ಬರಾಯಪ್ಪ ಮೊದಲಾದ ಮಿತ್ರರು ಅದರಲ್ಲಿ ಕೆಲವು ಕಾಲ ಕೌನ್ಸಿಲ್ ಮೆಂಬರ್ ಆಗಿದ್ದ ಪಿಜೆ ಡಿಸೋಜಾ ಅವರು ಕೇಳಿದ್ದೇನೆ ಇತರ ಸದಸ್ಯರಲ್ಲಿ ನನಗೆ ತಿಳಿದವರು ಸೆಷನ್ಸ್ ಜಡ್ಜಿ ಆಗಿದ್ದ ಎಸ್ ರಾಮಚಂದ್ರ ಶಾಸ್ತ್ರಿ ಮೋಕ್ಷಗುಂಡಂ ಕೃಷ್ಣಮೂರ್ತಿ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಡಾ ಬಿಎನ್ ಅಯ್ಯಂಗಾರ್ ಮೊದಲಾದ ಸೆಂಟ್ರಲ್ ಕಾಲೇಜಿನ ಪ್ರಮುಖ ವಿದ್ಯಾರ್ಥಿಗಳು ರಾಣಡೆ ಈ ಸೊಸೈಟಿಯು ಮಹಾದೇವ ಗೋವಿಂದ ರಾನಡೆಯವರ ಜ್ಞಾಪಕಾರ್ಥಕವಾಗಿಯೂ ಅವರು ಬೋಧಿಸಿದ ತತ್ವಗಳನ್ನು ಪ್ರಚಾರಪಡಿಸುವುದಕ್ಕಾಗಿಯೂ ು ಆ ಕಾಲದಲ್ಲಿ ರಾಣಡೆಯವರ ಕಿತ್ತಿ ಇಂಡಿಯಾದ ಎಲ್ಲ ಭಾಗದಲ್ಲಿಯೂ ವ್ಯಾಪಿಸಿತ್ತು ರಾಣಡೆಯವರು ಬೊಂಬಾಯಿ ಹೈಕೋರ್ಟಿನ ಜಡ್ಜಿಯಾಗಿದ್ದರು ಆದರೆ ಅವರ ವಿಷಯದಲ್ಲಿ ವಿಶೇಷ ಮಹತ್ವದ ಸಂಗತಿ ಅದಲ್ಲ ಅವರು ಮಹಾವಿದ್ವಾಂಸರು ಮಹಾವೇಧಾವಿಗಳು ಇದಕ್ಕಿಂತ ಹೆಚ್ಚಾಗಿ ಅವರು ದೇಶಪ್ರೇಮಿಗಳು ನಮ್ಮ ದೇಶದ ಜನಜೀವನದಲ್ಲಿ ಯಾವ ಯಾವ ಮಾರ್ಪಾಟುಗಳಾಗಬೇಕು ಇಂಡಿಯಾ ದೇಶವು ಜಗನ್ಮಾನ್ಯವಾಗುವುದು ಹೇಗೆ ಮತ್ತು ಜಗತ್ತಿಗೆ ಇಂಡಿಯಾದಿಂದ ಆಗಬಹುದಾದ ಸೇವೆ ಏನು ಈ ಪ್ರಶ್ನೆಗಳನ್ನು ಅವುಗಳ ಉಪ ವಿವರವಾಗಿ ಸಂತತವಾಗಿ ಚಿಂತಿಸಿ ವಾಸ್ತವಧಾರದ ಮೇಲೆ ತಮ್ಮ ಹಿತಸೂಚನೆಗಳನ್ನು ಬೆಳೆಸಿ ಪ್ರಜಾಬೋಧನೆ ಮಾಡಿದವರು ಈ ಮಹನೀಯರು ಅವರ ಪಟ್ಟಶಿಷ್ಯರಲ್ಲೊಬ್ಬರು ಗೋಪಾಲಕೃಷ್ಣ ಗೋಖಲೆಯವರು ಇನ್ನೊಬ್ಬರು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಸುಬ್ಬರಾಯಪ್ಪನವರು ಬಿ ಸುಬ್ಬರಾಯಪ್ಪನವರು ಉದ್ಯೋಗದ ನಿಮಿತ್ತದಿಂದ ಆಗಾಗ ಬೊಂಬಾಯಿಗೆ ಹೋಗಿ ಬರುತ್ತಿದ್ದರು ಅವರು ಭೂಗರ್ಭಶಾಸ್ತ್ರದ ವಿಭಾಗದಲ್ಲಿ ಯಾಸಂಗ ವ್ಯಾಸಂಗ ಮಾಡಿದ್ದವರು ಅವರಿಗೆ ಪ್ರಸಿದ್ಧವಾದ ಟಾಟಾ ಕಂಪನಿಯಲ್ಲಿ ಉದ್ಯೋಗ ದೊರಕಿತ್ತು ಅವರು ಆಗಾಗ ಬೊಂಬಾಯಿಗೆ ಹೋಗಬೇಕಾದ ಕಾರಣ ಹೀಗೆ ಉಂಟಾದದ್ದು ಹೀಗೆ ಬೊಂಬಾಯಿ ಪೂನಾ ಪಟ್ಟಣಗಳ ಪ್ರಭಾವದಿಂದ ಸುಬ್ಬರಾಯಪ್ಪನವರಲ್ಲಿ ರಾನಡೆ ಉತ್ಸಾಹ ಹುಟ್ಟಿ ಬೆಳೆಯಿತೆಂದು ನಾನು ಅಂದುಕೊಂಡಿದ್ದೇನೆ ಸುಬ್ಬರಾಯಪ್ಪನವರು ನನಗಿಂತ ಕೊಂಚ ಹಿರಿಯರು ಆಲೋಚನೆ ಮಾಡುವುದರಲ್ಲಿಯೂ ಭಾಷೆಯನ್ನು ಉಪಯೋಗಿಸುವುದರಲ್ಲಿಯೂ ಚತುರರು ಅವರ ವ್ಯಕ್ತಿತ್ವವಂತೂ ತುಂಬಾ ಪ್ರಭಾವಶಾಲಿಯಾದದ್ದು ಒಳ್ಳೆಯ ಎತ್ತರವಾದ ಆಕಾರ ಸೊಗಸಾದ ಮೈಬಣ್ಣ ಫುಲುಸಾದ ಮಿಸೆಗಳು ಲಘುವಾದ ಹಾಸ್ಯ ಪ್ರವೃತ್ತಿ ನಡೆನುಡಿಗಳಲ್ಲಿ ಗಂಭೀರ ಈ ಲಕ್ಷಣಗಳಿಂದ ಅವರು ಮಾನ್ಯರಾಗಿದ್ದರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬೊಂಬಾಯಿಯಲ್ಲಿ ಸ್ಪೆಷಲ್ ಕಾಂಗ್ರೆಸ್ ನಡೆದಾಗ ನಾನು ಅಲ್ಲಿಗೆ ಹೋಗಿದ್ದೆ ಆ ಸಭೆಯಲ್ಲಿ ಆಲೋಚನೆಗಾಗಿ ನನ್ನ ಸೂಚನೆಯು ಹೊಂದಿತು ಅದು ದೇಶೀಯ ಸಂಸ್ಥಾನಗಳನ್ನು ಕುರಿತದ್ದು ಆ ಸೂಚನೆಗೆ ಬೆಂಬಲ ಸಂಪಾದಿಸುವುದಕ್ಕಾಗಿ ನಾನು ಹತ್ತಾರು ಮಂದಿ ದೊಡ್ಡ ಮನುಷ್ಯರನ್ನು ಕಂಡುಬರಬೇಕೆಂದು ತೋರಿತು ಆ ಸಂದರ್ಭದಲ್ಲಿ ಸುಬ್ಬರಾಯಪ್ಪನವರು ನನಗೆ ಒತ್ತಾಸೆ ಕೊಟ್ಟು ನನ್ನ ದೊ ಜೊತೆಯಲ್ಲಿ ಓಡಾಡಿದರು ಆಗ ನಾನು ಕಂಡುಕೊಂಡೇ ಸುಬ್ಬರಾಯಪ್ಪನವರು ಬೊಂಬಾಯಿ ಮಹಾಪಟ್ಟಣದಲ್ಲಿ ಎಷ್ಟು ಮಂದಿ ಸ್ನೇಹಿತರನ್ನು ಸಂಪಾದಿಸಿದ್ದರು ಎಷ್ಟು ದೊಡ್ಡ ಗೌರವವನ್ನು ಗಳಿಸಿಕೊಂಡಿದ್ದರು ಎಂಬುದನ್ನು ಇಂಥವರು ಸುಬ್ಬರಾಯಪ್ಪನವರು ಅವರು ರಾನಡೆ ಸೊಸೈಟಿಯನ್ನು ಸ್ಥಾಪಿಸಿದವರಲ್ಲಿ ಮುಖ್ಯವರು ರಾಮಚಂದ್ರ ಶಾಸ್ತ್ರಿಗಳು ನಾನು ಮೆಟ್ರಿಕುಲೇಷನ್ ಪರೀಕ್ಷೆಗೆ ಬಂದಿದ್ದ ವರ್ಷ ಎಸ್ ರಾಮಚಂದ್ರ ಶಾಸ್ತ್ರಿಗಳ ಶಾಸ್ತ್ರಿಗಳು ರಾನಡೆ ಸೊಸೈಟಿಯ ಕಾರ್ಯದರ್ಶಿಗಳು ಆಗ ಒಂದು ಸಂಜೆ ಸೆಂಟ್ರಲ್ ಕಾಲೇಜಿನ ಮೈದಾನದಲ್ಲಿ ಕಾಲ್ಟೆಂಡಿನ ಪಂದ್ಯ ನಡೆಯುವುದಾಗಿತ್ತು ಕಾಲ್ಚೆಂಡಿನ ಪಂದ್ಯ ನಡೆಯುವುದಾಗಿತ್ತು ಅದಕ್ಕಾಗಿ ದೊಂಬಿ ಊರ ದೊಂಬಿಯ ಜೊತೆಗೆ ಪರೀಕ್ಷೆಗಳಿಗಾಗಿ ಪರಸ್ಥಳಗಳಿಂದ ಬಂದಿದ್ದ ವಿದ್ಯಾರ್ಥಿಗಳ ತಂಡ ನಾನು ಅದರಲ್ಲಿದ್ದೆ ಆಗ ರಾಮಚಂದ್ರ ಶಾಸ್ತ್ರಿಗಳು ಅಲ್ಲಿಗೆ ದಯ ಟಿವಿ ನನಗೆ ಇನ್ನೂ ಜ್ಞಾಪಕವಿದೆ ಹುಟ್ಟಿದೆದ್ದು ಸೊಗಸಾದ ನೌರಾದ ಮಲ್ಲು ನೇವಿ ಬ್ಲೂ ಬಣ್ಣದ ಜರ್ಬಾದ ಸರ್ಜ್ಕೋರ್ಟು ಹೊಳೆಹೊಳೆಯುವ ಪಂಪ್ ಶೂಸ್ ಈ ಪಕ್ಕದಲ್ಲಿ ನಾಲ್ಕು ಮಂದಿ ಆ ಪಕ್ಕದಲ್ಲಿ ನಾಲ್ಕು ಮಂದಿ ಅಡ್ಮೈರರ್ಗಳು ಎಡಬಲ ಭುಜಗಳನ್ನು ಮೆರೆಸಿಕೊಂಡು ರಾಜ ಟಿವಿಯಿಂದ ಬಂದರು ಶಾಸಕಿಗಳು ವಿದ್ಯಾರ್ಥಿಗಳ ತಂಡ ಇಬ್ಬಾಗವಾಗಿ ಅವರಿಗೆ ದಾರಿ ಬಿಟ್ಟು ಗುಡಿಯಲ್ಲಿ ಮಂತ್ರಪುಷ್ಪ ಹೇಳುವಾಗ ಜನ ಎರಡು ಭಾಗವಾಗಿ ನಿಲ್ಲುವಂತೆ ನಿಂತರು ಅಂದೋ ಆ ಮಾರನೆಯ ದಿನವೂ ರಾನಡೆ ಸೊಸೈಟಿಯ ಆಶ್ರಯದಲ್ಲಿ ಉಪನ್ಯಾಸ ಏರ್ಪಟ್ಟಿ ಏರ್ಪಡಿಸಿತ್ತೆಂದು ತಿಳಿಸುವ ಹಸ್ತಪತ್ರಿಕೆ ಹಂಚಿಕೆಯಾಗಿದ್ದವು ಅದರಲ್ಲಿ ರಾಮಚಂದ್ರ ಶಾಸ್ತ್ರಿಯ ಹೆಸರು ನನ್ನಂತಹ ಹಳ್ಳಿಯ ಗುಗುಗಳಿಗೆ ಅದಕ್ಕಿಂತ ಏನು ಬೇಕು ಬೆರಗಾಗಲು ಶಾಸ್ತ್ರಿಯನ್ನು ನೋಡಿ ನಾನು ಹಿಗ್ಗಿದೆ ಕೆಲವು ವರ್ಷಗಳಾದ ಮೇಲೆ ಅವರೆಲ್ಲಾ ನನಗೆ ಸ್ನೇಹಿತರಾದರು ಶಾಸ್ತ್ರಿ ಕೃಷ್ಣಮೂರ್ತಿ ಬೇಲೂರು ಅಹ್ ನಾವು ಪುಟ್ಟ ಲೀಲೆಗಳನ್ನು ವರ್ಣಿಸಲು ಇದು ಸ್ಥಳವಲ್ಲ ಅವಸಾನ ರಾನಡೆ ಸೊಸೈಟಿ ಐದಾರು ವರ್ಷಗಳಾದ ಬಳಿಕ ಮಾಯವಾಯಿತು ಅದಕ್ಕೆ ಕಾರಣವಾದ ಒಂದು ಭಾಗವನ್ನು ನಾನು ಕೇಳಿದ್ದೇನೆ ಸೊಸೈಟಿಯ ನಾಟಕವಾಡಿ ಐದು ನೂರು ಆರುನೂರು ರೂಪಾಯಿಯಷ್ಟು ಹಣವನ್ನು ಶೇಖರಿಸಿಟ್ಟುಕೊಂಡಿತಂತೆ ಆ ಸೊಸೈಟಿಯ ಸದಸ್ಯರಲ್ಲಿ ಒಬ್ಬ ನೊಬ್ಬಾತನಿಗೆ ವಿದೇಶ ಪ್ರವಾಸದ ಅವಕಾಶ ದೊರಕಿದಂತೆ ಆಗ ಆತನು ಕೋಶಾಧಿಕಾರಿಯಾಗಿದ್ದನಂತೆ ಆತನ ವಶದಲ್ಲಿತ್ತು ಹಣ ಆತ ಪರಸ್ಥಳಕ್ಕೆ ಹೋಗುವ ಅವಸರದಲ್ಲಿ ಮರವಿನಿಂದ ಆ ಹಣವನ್ನು ತೆಗೆದುಕೊಂಡು ಯಾರಿಗೂ ತಿಳಿಸದೆ ಹೊರಟು ಆತ ಹಿಂದಿರುಗಿ ಬರಲು ಐದಾರು ವರ್ಷವಾಯಿತಂತೆ ಆ ವೇಳೆಗೆ ಎಲ್ಲಾ ಮರೆತು ಹೋಗಿತ್ತು ಲೆಕ್ಕಗಳ ಪುಸ್ತಕಗಳು ಯಾರಲ್ಲಿಯೂ ಇರಲಿಲ್ಲ ರಾನಡೆ ಕಂಪನಿ ರಾನಡೆ ಸೊಸೈಟಿ ಹೀಗೆ ಮುಗಿದ ಮೇಲೆ ಒಂದೆರಡು ವರ್ಷ ಕಳೆದ ಬಳಿಕ ಸುಬ್ಬರಾಯಪ್ಪನವರು ರಾನಡೆ ಕಂಪನಿ ಎಂಬ ವ್ಯಾಪಾರದ ಮಳಿಗೆಯನ್ನು ಪ್ರಾರಂಭಿಸಿದರು ಇದು ಬಹುಶಃ ಸಾವಿರದ ಎಂಟರಲ್ಲಿ ಹಿಂದೆ ರಾನಡೆ ಸೊಸೈಟಿಯಲ್ಲಿ ಒಂದು ಸುಗಸಾದ ರಾನಡೆ ಭಾವಚಿತ್ರವಿತ್ತು ಅದು ವರ್ಣರಂಜಿತವಾದವಾದದ್ದು ದೊಡ್ಡ ಆಕಾರದ್ದು ಇದನ್ನು ರಾನಡೆ ಕಂಪನಿಯಲ್ಲಿ ನಾನು ನೋಡಿದ್ದೆ ನಮ್ಮ ಗೋಖಲೆ ಸಾರ್ವಜನಿಕ ಸಂಸ್ಥೆಯನ್ನು ಸ್ಥಾಪಿಸಿದ ಮೇಲೆ ಆ ರಾನಡೆಯವರ ಚಿತ್ರವನ್ನು ಇಲ್ಲಿಯೇ ಕೊಡಬೇಕೆಂದು ನಾನು ಸುಬ್ಬರಾಯಪ್ಪನವರನ್ನು ಬೇಡಿಕೊಂಡೆ ಅವರು ನಿಟ್ಟು ಸುರೆಳೆದು ನಮ್ಮ ಪ್ರಯತ್ನಗಳಿಗಾದ ಗತಿಯನ್ನು ಹೇಳಿ ದುಃಖಪಟ್ಟರು ಆ ಭಾವಚಿತ್ರ ಇಲ್ಲಿ ಹೋಯಿತು ಅವರಿಗೆ ತಿಳಿದಿರಲಿಲ್ಲ ಅದು ಅವರ ಕೈಯಲ್ಲಿ ಅಥವಾ ಅವರ ಕೈಗೆ ಸಿಗುವಷ್ಟು ಸಮೀಪದಲ್ಲಿದ್ದರೆ ಅವರು ಅದನ್ನು ಗೋಕಲೆ ಸಂಸ್ಥೆಗೆ ಕೊಟ್ಟಿರುತ್ತಿದ್ದರೆಂದು ನನ್ನ ಮನಸ್ಸಿಗೆ ನಿಸ್ಸಂದೇಹವಾಗಿದೆ ಬೆಂಗಳೂರಿನಲ್ಲಿ ರಾನಡೆ ಸೊಸೈಟಿ ಇತ್ತು ಅದು ಮಾಡಿದ ಕೆಲಸದ ಚರಿತ್ರೆ ಈಗ ದೊರೆಯುವಂತಿಲ್ಲ ಮಿತ್ರ ಸಂಘ ಸೊಸೈಟಿ ದುರ್ಬಲವಾಗುತ್ತಿದ್ದಾಗ ಪ್ರಾಬಲ್ಯಕ್ಕೆ ಬಂದದ್ದು ಫ್ರೆಂಚ್ ಯೂನಿಯನ್ ಅಥವಾ ಮಿತ್ರ ಇದನ್ನು ನಡೆಸುತ್ತಿದ್ದವರು ಎಲ್ ಸ್ವಾಮಿ ರಾಯರು ಅವರ ತಮ್ಮಂದಿರಾದ ಕಾಲಕ್ರಮದಲ್ಲಿ ಸೆಂಟ್ರಲ್ ಕಾಲೇಜಿನ ಪ್ರಿನ್ಸಿಪಾಲರಾದ ಎಲ್ ರಾಮರಾಯರು ಕೆಲವು ಕಾಲ ಮಂತ್ರಿಯಾಗಿದ್ದ ಕೆಟಿ ಭಾಷಂ ಅವರು ಮುಸ್ತಫಾ ಎಂಬ ಒಬ್ಬರು ಇಷ್ಟು ಮಂದಿ ನನಗೆ ತಿಳಿದವರು ಈ ಸಂಘದ ಕಾರ್ಯಸ್ಥಾನ ಲಂಡನ್ ಮಿಷನ್ ಹೈಸ್ಕೂಲ್ ಮೈಸೂರು ಬ್ಯಾಂಕಿಗೆ ಸಮೀಪವಾದ ನ್ಯೂ ಇಂಗ್ಲಿಷ್ ಹೈಸ್ಕೂಲ್ ಕಟ್ಟಡದಲ್ಲಿ ಪಶ್ಚಿಮ ದಿಕ್ಕಿನಿಂದ ಮೊಟ್ಟ ಮೊದಲನೆಯ ಸಭಾ ಮಂದಿರ ಸಾಮಾನ್ಯವಾಗಿ ಪ್ರತಿ ಶನಿವಾರವೂ ಅಥವಾ ಭಾನುವಾರವೂ ಅಲ್ಲಿ ಸಭೆ ಸೇರುತ್ತಿತ್ತು ಉಪನ್ಯಾಸದ ವಿಷಯಗಳು ಇಂಗ್ಲಿಷ್ ಸಾಹಿತ್ಯ ಆಗಾಗ ಸಂಸ್ಕೃತ ಸಾಹಿತ್ಯ ದೇಶ ವಿದೇಶಗಳ ಚರಿತ್ರ ಪ್ರಕರಣಗಳು ಮಹಾಪುರುಷರ ದೀವಿ ಜೀವಿತ ವೃತ್ತಾಂತಗಳು ವಿಜ್ಞಾನ ಉಪನ್ಯಾಸಕರಲ್ಲಿ ಆಗಾಗ ಐರೋಪ್ಯ ವಿದ್ವಾಂಸರುಗಳು ಬರುತ್ತಿದ್ದರು ಪ್ರೊಫೆಸರ್ ಸೆಲ್ ಪ್ರೊಫೆಸರ್ ಮೆಕ್ಕಾಲ್ ಪೈನ್ ಕ್ವಿಂಟನ್ ಆಂಡರ್ಸನ್ ಟಾಟಾ ಇನ್ಸ್ಟಿಟ್ಯೂಟ್ನ ಡಾಕ್ಟರ್ ಸೆಡ್ಬರೊ ಅಶರ್ ಮೊದಲಾದವರು ಉಪನ್ಯಾಸಕರು ಹಾಗೆಯೇ ಜೆಸಿ ಚಕ್ರವರ್ತಿ ಕೆ ಕೃಷ್ಣಯ್ಯಂಗಾರ್ ಎಂಜಿ ವರದಾಚಾರ್ ಕೆ ರಾಮಚಂದ್ರರಾವ್ ಮೊದಲಾದ ಪ್ರಮುಖ ಜನರು ಭಾಷಣಕಾರರಾಗಿಯೋ ಅಧ್ಯಕ್ಷರಾಗಿಯೋ ಆಹ್ವಾನಿಸುತ್ತಿದ್ದರು ಶ್ರೋತೃ ಸಮಾಜವು ಸಮಾಜವು ಸಭಾಮಂದಿರದ ಬರ್ತಿ ಇರುತ್ತಿತ್ತು ವೇದಿಕೆಯ ಹತ್ತಿರ ಕುಳಿತುಕೊಳ್ಳಬೇಕೆಂದು ಎಷ್ಟೋ ಮಂದಿ ಹದಿನೈದು ಇಪ್ಪತ್ತು ನಿಮಿಷ ಮುಂಚಿತವಾಗಿಯೇ ಬಂದಿರುತ್ತಿದ್ದರು ಶೆಲ್ಲಿ ಈ ಸಂಘದವರು ಶೇಕ್ಸ್ಪಿಯರ್ ಡೇ ಕಾಳಿದಾಸ ಡೇ ಎಂಬ ಹೆಸರಿನ ಉತ್ಸವಗಳನ್ನೇರ್ಪಡಿಸಿ ಆಯಾ ಕವಿಯನ್ನು ಕುರಿತು ಮೂರು ಮಂದಿ ನಾಲ್ಕು ಮಂದಿ ಭಾಷಣ ಮಾಡುವಂತೆ ಏರ್ಪಡಿಸುತ್ತಿದ್ದರು ಈ ಭಾಷಣಗಳಿಂದ ಜನಸಾಮಾನ್ಯಕ್ಕೆ ಆಯಾ ಕವಿಯ ಕಾವ್ಯ ಕುರಿತು ಅಷ್ಟು ತಿಳುವಳಿಕೆ ಬರುತ್ತಿತ್ತು ಒಂದಾನೊಂದು ವರ್ಷ ಶೆಲ್ಲಿ ಎಂಬುದನ್ನು ಆಚರಿಸಿದರು ಅಂದು ಸೆಲ್ ಮಹಾಶಯರು ಅಧ್ಯಕ್ಷರಾಗಿದ್ದರು ಎಂ ವರದಾಚಾರ್ಯರು ಶೆಲ್ಲಿಯ ಜೀವನ ಚರಿತ್ರೆಯನ್ನು ಕುರಿತು ಉಪನ್ಯಾಸ ಮಾಡಿದರು ಅವರು ಒಂದು ತಮಾಷೆ ಮಾಡಿದರು ಅವರು ಹೇಳಿದರು ನಾನು ಲಾಯರು ದಿನದಿನವೂ ಕೋರ್ಟಿನಲ್ಲಿ ದುಡಿಯಬೇಕಾದವನು ಇಹೊತ್ತು ಹೊತ್ತು ಹಾಗೆ ಕೋರ್ಟ್ಗಳಲ್ಲಿ ಮಾತನಾಡಿ ದಣಿದು ಇಲ್ಲಿಗೆ ಬಂದಿದ್ದೇನೆ ಆದ್ದರಿಂದ ಯಾವ ಗಹನ ವಿಚಾರಕ್ಕೂ ನಾನು ಕೈ ಹಾಕಲಾರೆ ಇಲ್ಲಿ ನನ್ನ ಸ್ನೇಹಿತ ಕುಳಿತಿದ್ದಾನೆ ಆತ ಒಂದು ಗಹನ ವಿಚಾರವನ್ನು ಹೇಳಬೇಕೆಂದು ನಾನು ವಿದಾಯಕ ಮಾಡಿದ್ದೇನೆ ನೀವು ಕುತೂಹಲದಿಂದ ಕೇಳುವಿರಿ ಹೀಗೆ ಹೇಳಿ ನನ್ನ ಕಡೆಗೆ ಬೆಟ್ಟು ತುಡಿಯಿಸಿದರು ನಾನು ಶೆಲ್ಲಿ ಕವಿಯ ಅಡೋನೇ ಎಂಬ ಕಾವ್ಯವನ್ನು ಅದರಲ್ಲಿಯ ತತ್ವವನ್ನು ಕುರಿತು ನಾಲ್ಕು ಮಾತನಾಡಿದೆ ಹೇಳಬೇಕೆಂದಿದ್ದ ಅಂಶಗಳನ್ನು ಗುರುತು ಮಾಡಿಕೊಂಡು ಹೋಗಿದ್ದೆ ಆದದರಿಂದ ಹೆಚ್ಚು ಅಭ್ಯ ಅಭಾಸ ನಡೆಯಲಿಲ್ಲ ಎಂದುಕೊಂಡಿದ್ದೇನೆ ನನ್ನ ಆ ಸಂಜೆ ಮಾತನಾಡಿದ ಪ್ರೊಫೆಸರ್ ಮೆಕ್ಕಾಲ್ ಪೈನ್ ಆಗಿನ್ನೂ ಆತ ಇಂಡಿಯಾಕ್ಕೆ ಬಂದಿದ್ದ ಹೊಸತು ಬಹುಶಃ ಈ ಕಾರಣದಿಂದ ಆತನಿಗೆ ವರದಾಚಾರ್ಯರ ಮಾತನ್ನು ನನ್ನ ಮಾತನ್ನು ಕೇಳಿ ಆಶ್ಚರ್ಯವಾಯಿತಂತೆ ಈ ದೇಶದ ಜನ ಇಂಗ್ಲಿಷ್ ಇಷ್ಟು ಚೆನ್ನಾಗಿ ಮಾತನಾಡುತ್ತಾರೆಯೇ ಎಂದು ಅಧ್ಯಕ್ಷರಾಗಿದ್ದ ಪ್ರೊಫೆಸರ್ ಫ್ರಾಂಕ್ ಆರ್ ಅವರು ಅಡೋನೈ ಕಾವ್ಯದಲ್ಲಿ ಆತ್ಮವಿಚಾರಕವಾದ ವಾಕ್ಯಗಳು ತಮಗೆ ಚೆನ್ನಾಗಿ ಅರ್ಥವಾಗಿರಲಿಲ್ಲವೆಂದು ನನ್ನ ಉಪನ್ಯಾಸವನ್ನು ಕೇಳಿದ ಮೇಲೆ ಅದು ಕೊಂಚ ಕೊಂಚ ಅರ್ಥವಾದಂತೆ ತೋರಿತೆಂದು ಅಪ್ಪಣೆ ಕೊಟ್ಟರು ಒಟ್ಟಿನ ಮೇಲೆ ಆ ಚೆನ್ನಾಗಿ ನಡೆಯಿತೆಂದು ಜನ ಹೇಳಿಕೊಂಡರು ಕಾಲಕ್ರಮದಲ್ಲಿ ಈ ಸಂಘದ ಕಾರ್ಯಕರ್ತರು ಬೇರೆ ಬೇರೆ ವೃತ್ತಿಗಳಿಗೆ ಹೋದ್ದರಿಂದ ಚಾಲಕ ಬಲ ರಾಮರಾಯರು ವಿದ್ಯಾರ್ಥಿ ದಶೆಯಲ್ಲಿದ್ದರು ಅವರ ಶಾಸ್ತ್ರವ್ಯಾಸಂಗ ಕಾರಣದಿಂದ ಅವರ ಗಮನ ಬೇರೆ ಕಡೆ ಹೋಗಬೇಕಾಯಿತು ಅವರ ವಿದ್ಯಾರ್ಥಿಗಳಿಗೆ ಆದರ್ಶರಾಗಿರಬೇಕಾದವರು ಆ ತಮ್ಮ ಶಾಸಕ ಅಧ್ಯಯನದಲ್ಲಿ ಅವರ ದಕ್ಷತೆಯಾಗಲೇ ಹೆಸರುವಾಯಿಸಿಯಾಗಿತ್ತು ಭಾಷಂ ಅವರು ಲಾ ವ್ಯಾಸಂಗದ ಕಡೆ ಹೊರಟರು ಆಮೇಲೆ ವಕೀಲಿ ರಾಜಕೀಯ ಮುಸ್ತಫಾ ಅವರು ಆಕಾರದಲ್ಲಿ ಸುಂದರರು ಪೋಷಾಕಿನಲ್ಲಿ ಸೊಗಸು ಮತ್ತು ಟಿವಿ ನಯವಿನಯಗಳಲ್ಲಿ ಎಲ್ಲರಿಗೂ ಒಪ್ಪಿತವಾಗುವಂತವರು ಅವರ ಮಾತು ಬಹುಸೊಗಸು ಅವರು ಮದರಾಸು ಸೀಮೆಯಲ್ಲಿ ಯಾವುದೋ ಪೊಲೀಸ್ ಹುದ್ದೆಯನ್ನು ಸಂಪಾದಿಸಿ ಹೊರಟು ಹೋದರು ಹೀಗೆ ಸಂಘವು ಬಡವಾಯಿತು ಸಂಘ ನಡೆಸಿದ ಕಾರ್ಯ ಉಪನ್ಯಾಸ ಮಾತ್ರವೇ ಅಲ್ಲ ಆಗಾಗ ಚರ್ಚಾಕೂಟಗಳನ್ನು ಏರ್ಪಡಿಸುತ್ತಿತ್ತು ಕಾವ್ಯ ಕಂಠಪಾಠ ಸ್ಪರ್ಧೆ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಿತ್ತು ಬಹುವಿಧವಾಗಿ ಜ್ಞಾನಸೇವೆ ಸಾಹಿತ್ಯ ಸೇವೆಗಳನ್ನು ನಡೆಸಿ ಕೃತಾರ್ಥವಾದ ಸಂಸ್ಥೆ ಅದು ಅದು ವಿಸರ್ಜನೆ ಮಾಡಿಕೊಳ್ಳುವ ಕಾಲ ಬಂದಾಗ ಆ ಸಂಸ್ಥೆಯ ವಶದಲ್ಲಿದ್ದ ಮೊಬಲಗನ್ನು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘಕ್ಕೆ ಒಪ್ಪಿಸಿ ಆ ಮೊಬಲಗಿನ ಬಟಿಯಿಂದ ವರ್ಷೇ ಬಹುಮಾನ ಕೊಡುವಂತೆ ಏರ್ಪಡಿಸಬೇಕೆಂದು ಅಪೇಕ್ಷಿಸಿತು ಪ್ರೊಫೆಸರ್ ಎ ಆರ್ ಕಾಲದಲ್ಲಿ ಅವರು ಅದನ್ನು ಒಪ್ಪಿಕೊಂಡರೆಂದು ನನ್ನ ಜ್ಞಾಪಕ